ಗುಟ್ಟಲ್ಲಿ ಹುಡ್ಗ್ರನ್ನೆಲ್ಲ ಒಂದ್ ಗುಡ್ಸಿ ಗುಟ್ಟಳ್ಳೀಲಿ ಗುಟ್ಟಳ್ಳಿ ಹುಡ್ಗ್ರನ್ನೆಲ್ಲಾ ಒಂದ್ ಗುಡ್ಸಿ ಗುಟ್ಟಳ್ಳೀಲಿ ಒಂದ ಪಲಂಕದ ನಾಟಿದ್ದೆ ಒಂದ ಪಲಂಕದ ನಾಟಿದ್ದೆ ಹನುಮನ ಆದ್ಮಣಿ ಮಾತು ತಿಮ್ಮಣ್ಣ ತಬಲಾ ಮಾತು ಹನುಮಣ್ಣ ಆದ್ಮಣಿ ಮಾತು ತಿಮ್ಮಣ್ಣ ತಬಲಾ ಮಾತು ಆಂಜನೇ ಪಾರ್ಟ್ ಮಾಡಿದ್ದೆ ಕೆಳೆ ಬೀರನ್ ಬಿಟ್ಟು ಕಾರಲ್ಲಿ ಬೋರಕ್ಕನ್ನ ಕೆಮಣೆ ಬೀರನ್ಬಿಟ್ಟು ಕಾರಲ್ಲಿ ಬೋರಕ್ಕನ್ನ ಸೀತಮ್ಮ ಪಾರ್ಟ್ ಮಾಡ ಕರ್ಕೊಂಡು ಬಂದಿದ್ದೆ ಪಾದವಾಸಿ ಬರ್ತಾಯಿತ್ತು ಮಾತ್ಮ ಕ್ರಮಕ್ಕೋಗಿತ್ತು ಹಿಂಗಿದ್ರು ಗುಡಿತಾರೋ ಎದುರುಗಿ ದ್ರಾವಣಪ್ಪ ಹಿಂದಿಂದ ವದ್ನಪ್ಪ ಎದುರುಗಿ ದ್ರಾವಣಪ್ಪ ಹಿಂದಿಂದ ವದ್ನಪ್ಪ ದೊಪ್ಪಂತ ಕಾಲ್ ತಾ ಇದ್ನಪ್ಪ ಕಾಲ್ ಹಿಡಿದ ನನ್ನ ಕೈಗೆ ಕೊಟ್ಟು ಅಲ್ಲಿಂದ ಇಲ್ಲಿ ತನಕ ಕಳ್ಸ್ರೋಪ್ಪ ಅಲ್ಲಿಂದ ಇಲ್ಲಿ ತನಕ ಕಲ್ಸ್ಕೊಟ್ರವ್ರಪ್ಪ